ಸಕಲಕರಣಹೀನಸ್ಥಿತಂ ತರಿಮಮಲಮ್ ವಂದ ಏಕ ಗರುಡಪುರಾಣದ ಪರಿಚಯವನ್ನು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 ದುಷ್ಕರ ಆದ್ದರಿಂದ ಯಾರಲ್ಲಿ ಒಂದು ತಪ್ಪು ಕಲ್ಪನೆಗಳಿರ್ತದೋ ಹಾಗೆ ಯಾರಿಗೆ ಒಂದು ದಾರಿದೀಪ ಬೇಕಾಗಿರ್ತದೋ ಅಂಥವರಿಗೆ ಈ ಉಪನ್ಯಾಸ ಮಾಲೆಗಳ ಮೂಲಕ ನೀಡಿದಾಗ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 ಬಯಸ್ತ ಈ ಒಂದು ಪುರಾಣವನ್ನು ಪರಿಚಯಿಸಬೇಕು ಅಂತ ಅಂದ್ಕೊಂಡು ಹಿಂದಿನ ಉಪನ್ಯಾಸದಿಂದ ನಮ್ಮ ಪುರಾಣದ ಒಂದು ಸ್ಥೂಲ ಪರಿಚಯವನ್ನು ಮಾಡಿಕೊಡಲಾಯಿತು ಪುರಾಣದ ಲಕ್ಷಣಗಳೇನೋ ಯಾವ ಯಾವ ಲಕ್ಷಣಗಳಿದ್ದರೆ ಅದನ್ನು ಪುರಾಣ ಅಂತ ಹೇಳ್ತಾರೆ ಎಷ್ಟು ಬಗೆಯ ಪುರಾಣಗಳಿದೆ ಅದನ್ನ ನೆನ್ಪಿಟ್ಕೊಳ್ಳಿಕ್ಕೆ ಶ್ಲೋಕ ಇತ್ಯಾದಿಗಳನ್ನು ನೋಡಿದು. ಈಗ ಈ ನಾನು ಹಿಂದೆ ಹೇಳಿದಾಗೆ ಈ ಗರುಡ ಪುರಾಣದಲ್ಲಿ ಎರಡು ವಿಭಾಗ ಇದೆ ಒಂದು ಪೂರ್ವಖಂಡ ಇನ್ನೊಂದು ಉತ್ತರಖಂಡ ಆ ಉತ್ತರಖಂಡಕ್ಕೇ ಪ್ರೇತಕಲ್ಪ ಅಂತ ಕರೀತಾರೆ ಅತಿ ಹೆಚ್ಚು ಸಂಖ್ಯೆಯ ಜನರಿಗೆ ಗರುಡ ಪುರಾಣ ಅಂದರೆ ಉತ್ತರಖಂಡದಿಂದ ಮಾತ್ರ ಪರಿಚಯವೇ ಹೊರತು ಪೂರ್ವಕಂಡದಲ್ಲಿ ಏನಿದೆ ಅಂತ ಅದರ ಖಂಡಶಃವು ಪರಿಚಯ ಇಲ್ಲ ಆದ್ರಿಂದಲೇ ಪೂರ್ವಖಂಡದಲ್ಲಿ ಇನ್ನೂರಿಪ್ಪತ್ತೊಂಬತ್ತು ಅಧ್ಯಾಯಗಳುಂಟು ಅದೊಂದು ಸಾಗರವೇ ಸರಿ ಯಾಕೆ ಅಂದರೆ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 ಇದರಲ್ಲಿ ಅಷ್ಟು ವೈವಿಧ್ಯ ಉಂಟು ಈ ಪುರಾಣದಲ್ಲಿ ಮುಖ್ಯವಾಗಿ ಈ ಪೂರ್ವ ಖಂಡದ ಇನ್ನೂರ ಇಪ್ಪತ್ತೊಂಬತ್ತು ಅಧ್ಯಾಯಗಳಲ್ಲಿ ನಾವು ನೋಡಿದ್ವಿ ನೈಮಿಷಾರಣ್ಯದಲ್ಲಿರ್ತಕ್ಕಂತಹ ಸೂತ್ರನ ಋಷಿಗಳು ಮಾಡಿರ್ತಕ್ಕಂತಹ ಪ್ರಶ್ನೆ ಇಡೀ ದೇವತೆಗಳ ಕೂಟಕ್ಕೆ ಈಶ್ವರನೋ ಅಂದರೆ ಸ್ವಾಮಿಯು ಆಗಿರ್ತಕ್ಕಂತಹ ಏಕೈಕ ಪೂಜ್ಯನಾಗಿರ್ತಕ್ಕಂತಹ ದೇವನೊಬ್ಬನುಂಟೇ ಇರುವುದೇ ಹೌದಾದರೆ ಯಾರವನು ಯಾರನ್ನ ಕುರಿತು ಧ್ಯಾನ ಮಾಡಬೇಕು ಯಾರು ಜಗತ್ತಿನ ಸೃಷ್ಟಿಸ್ಥಿತಿ ಲಯವನ್ನು ಉಂಟು ಮಾಡ್ತಾನೆ ಧರ್ಮವನ್ನು ಪ್ರವರ್ತಿಸ್ತಕ್ಕಂಥವನು ಯಾರು ದುಷ್ಟರನ್ನು ಸದೆಬಡಿತಕ್ಕಂಥವನು ಯಾರು ಹಾಗೆ ಅಂತಹ ದೇವನ ರೂಪ ಏನು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 ಅವರು ಈ ಗರುಡ ಪುರಾಣ ಹೇಗೆ ಬಂತು ಮೊಟ್ಟ ಮೊದಲನೇದಾಗಿ ಸಾಕ್ಷಾತ್ ಭಗವಂತನೇ ಗರುಡನಿಗೆ ಹೇಳಿರ್ತಕ್ಕಂತಹದ್ದಿದು ನಮಗೆ ಗರುಡ ಪುರಾಣವನ್ನು ನಾವು ಹಿಡ್ಕೊಂಡು ನೋಡಿದಾಗ ನಮ್ಗೆ ಗೊತ್ತಾಗತ್ತೆ ಅಲ್ಲಿ ಅಲ್ಲಿ ಬಹು ಸ್ಥಳಗಳಲ್ಲಿ ಶ್ರೀ ಶ್ರೀ ಭಗವಾನುವಾಚ ಗರುಡ ಉಚ ಇದೆರಡು ಮೇನ್ ಕ್ಯಾರೆಕ್ಟರ್ ಅದರ ಮಧ್ಯದಲ್ಲಿ ಇನ್ನು ಉಳಿದವರು ಆಖ್ಯಾನಿಕೆ ಉಪಾಖ್ಯಾನಿಕೆ ಬಂದಾಗ ಅಲ್ಲಿ ಕಾನ್ವರ್ಸ್ ಮಾಡ್ತಕ್ಕಂತಹ ಸಂವಾದ ಮಾಡ್ತಕ್ಕಂತಹ ವ್ಯಕ್ತಿಗಳ ಹೂವಾಚಗಳು ಆದರೆ ಮುಖ್ಯವಾಗಿ ಭಗವಂತ ಗರುಡನಿಗೆ ಹೇಳಿದ್ದು ಅದೇ ಭಗವಂತ ಅದನ್ನು ಪುನಃ ರುದ್ರನಿಗೆ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 अवतार्ड पुराण नो मुख्यवाद वो उपन्यास मलिकली नान निम्बे ये हेतने अंतर मोटमदारी इतक प्रतियो अ ಅದರಲ್ಲಿ ಏನಿದೆ ಅನ್ನೋದನ್ನು ನಾವು ಇವತ್ತು ಇಂದಿನ ಒಂದು ಉಪನ್ಯಾಸಲ್ಲಿ ನೋಡಲಿಕ್ಕಿದ್ದೇವೆ ಕೇವಲ ಇಂಡೆಕ್ಸ್ ಅಂತ ಹೇಳ್ಬೋದು ಇಂಡೆಕ್ಸ್ ಸೂಚಿ ಪ್ರತಿಯೊಂದು ಅಧ್ಯಾಯದಲ್ಲಿ ಏನು ಅಂತ ಎಲ್ಲ ಅಧ್ಯಾಯವನ್ನು ನಾವಿಲ್ಲಿ ವಿವರಿಸಲಿಕ್ಕಾಗೋದಿಲ್ಲ ಆದ್ದರಿಂದ ಅನೇಕ ವಿಷಯಗಳು ಧರ್ಮಶಾಸ್ತ್ರಕ್ಕೆ ಸಂಬಂಧಪಟ್ಟಿದ್ದು ನಮ್ಮ ಮಸ್ತಕಕ್ಕೆ ಇಳಿಯುವುದಿಲ್ಲ ಆದ್ದರಿಂದ ಆದರೆ ನಾವು ಇಲ್ಲಿ ಈ ವೇದಿಕೆಯಿಂದ ನಿಮಗೆ ಹೇಳಬೇಕಾದ್ರೆ ನಿಮ್ಮ ಒಂದು ಆಧ್ಯಾತ್ಮಿಕ ಜೀವನಕ್ಕೆ ಅತ್ಯಗತ್ಯವಾಗಿರತಕ್ಕಂತಹ ಧಾರ್ಮಿಕ ಜೀವನಕ್ಕೆ ಅತ್ಯಗತ್ಯವಾಗಿರತಕ್ಕಂತಹ ವಿಷಯಗಳನ್ನು ಬಿಡದೆ ಅದನ್ನು ಮುಂಬರುವ ಉಪನ್ಯಾಸ ಮಾಲಿಕೆಯಲ್ಲಿ ಸ್ವಲ್ಪ ವ್ಯಾಸಗೊಳಿಸ್ತಾ ಅಂದರೆ ವಿಸ್ತಾರಗೊಳಿಸ್ತಾ ಹೇಳಬೇಕು ಅಂತ ಒಂದು ಇಚ್ಛೆ ಉಂಟು ಆದ್ದರಿಂದಲೇ ನಮಗೆ ಹತ್ತೊಂಬತ್ತನೇ ತಾರೀಖು ಭಾನುವಾರ ಕೂಡ ಸಮಯ ಕೊಟ್ಟಿದ್ದಾರೆ ಹತ್ತೊಂಬತ್ತನೇ ತಾರೀಖು ಭಾನುವಾರ ಕೂಡ ಇದೇ ಗರುಡ ಪುರಾಣದ ಪರಿಚಯ ಇರ್ತದೆ ಈಗ ನಾವು ಒಂದು ಯಾವುದೇ ಒಂದು ಗ್ರಂಥ ಮುಖ್ಯವಾಗಿ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 ಕೆಲವೊಂದು ಪ್ರಕ್ಷಿಪ್ತ ಅಧ್ಯಾಯಗಳು ಆದ್ದರಿಂದ ಹಲವಾರು ಸಂಸ್ಕರಣೆಗಳಲ್ಲಿ ಹಲವಾರು ಸಂಖ್ಯೆಯ ತರಾವಾರಿ ಸಂಖ್ಯೆಯ ಅಧ್ಯಾಯಗಳು ಸಿಗುವುದರಿಂದ ಜನರಿಗೆ ಈ ಪುರಾಣದ ಒಟ್ಟು ಅಧ್ಯಾಯಗಳ ವಿಭಾಗದಲ್ಲಿ ಸಂಶಯ ತಲೆದೋರು ತೊಲೆದೋರ್ತಕ್ಕಂತಹದ್ದು ಸಹಜವೇ ಆಗಿರ್ತದೆ ಆದರಿಂದ ಎಷ್ಟು ಸಂಸ್ಕರಣಗಳು ನಮಗೆ ಈಗ ಪ್ರಸ್ತುತ ಸಿಗ್ತದೆ ಅಂತ ಹೇಳಬೇಕಾದ್ರೆ ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ಲಿಕ್ಕೆ ಇರತಕ್ಕಂಥ ಈ ಸಂಸ್ಕರಣ ಡಾಕ್ಟರ್ ರಾಮ್ಶಂಕರ್ ಭಟ್ಟಾಚಾರ್ಯ ಅವರು ಸಾವಿರದ ಒಂಬೈನೂರ ಅದನ್ನು ಸಂಪಾದಿಸಿ ಚೌಕಂಬ ಸಾನ್ಸ್ಕ್ರಿಟ್ ಸೀರೀಸ್ ವಾರಣಾಸಿ ಇಲ್ಲಿಂದ ಅದು ಮುದ್ರಿತಗೊಂಡಿದೆ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 ಶಾಸ್ತ್ರ ಗ್ರಂಥಗಳನ್ನು ಸಂಪಾದನೆ ಮಾಡಿದ್ದಲ್ಲದೆ ಅನೇಕ ಶಾಸ್ತ್ರಗ್ರಂಥಗಳಿಗೆ ತಮ್ಮದೇ ಆಗಿರತಕ್ಕಂತ ವ್ಯಾಖ್ಯಾನವನ್ನು ಬರೆದು ಅಲ್ಲಿ ವಾರಣಾಸಿಯಿಂದ ತಾವೇ ಮುದ್ರಣ ಮಾಡಿರ್ತಾರೆ ಜೀವಾನಂದ ಸಾಗರ್ ಪ್ರೆಸ್ ಅಲ್ಲಿಂದ ಸಾವಿರದ ಅವರು ಈ ಗರುಡ ಪುರಾಣವನ್ನು ಹಚ್ಚಿಹಾಕಿದ್ರು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 परमात्मू वहरत विष्णु ध्यान भस्मोद्धूलित देहस्थु जटामंडल मंडित विष्णो आराधनार्थमे व्रतचर्या पितामह नान्याकेस्म लेपिस अद्रने ब्रह्मन हेल्तने भस्मोद्धूलित देहस्थ ನನ್ನ ದೇಹಕ್ಕೆ ನಾನು ಬಳ್ಕೊಂಡಿರ್ತಕ್ಕಂತಹ ಭಸ್ಮವೇ ಜಟಾ ಮಂಡಲ ಮಂಡಿತ ನಾನು ಬಿಟ್ಕೊಂಡಿರ್ತಕ್ಕಂತಹ ಜಟಗಳ ಸಮೂಹವೇ ಆಗಿರ್ಬೋದು ಇದೆಲ್ಲವೂ ಕೂಡ ನಾನು ಒಂದು ವ್ರತವನ್ನು ಮಾಡ್ತಾ ಅನ್ನೋದಕ್ಕೆ ಒಂದು ಚಿಹ್ನೆ ಯಾವ ದೇವತೆಯ ಕುರಿತಾಗಿರ್ತಕ್ಕಂಥ ವ್ರತವನ್ನು ಮಾಡ್ತಾ ಇದ್ದೇನೆ ವಿಷ್ಣೋಹ ಆರಾಧನಾರ್ಥಂ ಆ ವಿಷ್ಣುವಿನ ಆರಾಧನೆಯನ್ನ ಮಾಡುವ ಸಲುವಾಗಿ ಈ ವೇಷವನ್ನು ತೊಟ್ಟಿದ್ದೇನೆ ಅಂತ ಸದಾ ಈ ವೇಷವನ್ನು ಯಾಕೆ ತೊಟ್ಟಿರ್ತೇನೆ ಅಂದ್ರೆ ಸದಾ ವಿಷ್ಣುವಿನ ಧ್ಯಾನದಲ್ಲಿ ಅವನ ವ್ರತಾಚರಣೆಯಲ್ಲಿ ನಿರತರಾಗಿರ್ತೇನೆ ಈಗ ಅದೇ ಎರಡನೇ ಅಧ್ಯಾಯದಲ್ಲಿ ಗರುಡ ವರ ಬೇಡುತ್ತಾನೆ ಅಮೃತವನ್ನ ಆತ ತನ್ನ ತಾಯಿಯನ್ನ ದಾಸ್ಯದಿಂದ ವಿಮುಕ್ತಿಗೊಳಿಸ್ಲಿಕ್ಕೆ ಕುದ್ರುವಿನ ಬಳಿಗೆ ತೆಗೆದುಕೊಂಡು ಹೋಗಬೇಕಲ್ಲ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 ನನ್ನ ಮಹಾತ್ಮೆಯನ್ನ ಉಳ್ಳಂತಹ ಯಾವ ಪುರಾಣವುಂಟೋ ಅದನ್ನ ನನ್ನ ಪ್ರಸಾದದಿಂದಲೇ ಯದುಕ್ತಂ ಮತ್ಸ್ವರೂಪಂಚ ತವ ಚ ಭವಿಷ್ಯತಿ. ನನ್ನ ಸ್ವರೂಪವನ್ನು ಹೇಳ್ತಕ್ಕಂಥ ಈ ಪುರಾಣವು ನಿನ್ನ ಹೃದಯದಲ್ಲಿ ತಮ್ಮ ತಾನೇ ಒಡಮೂಡುತ್ತದೆ ಕಾಣಿಸ್ಕೊಳ್ತದೆ ಆವಿರ್ಭವಿಷ್ಯತಿ ಸ್ಫುರಣೆ ಆಗ್ತದೆ ನೋಡಿ ಇವೆಲ್ಲ ಸ್ಫುರಿಸ್ತಕ್ಕಂಥದ್ದು ಕಪೋಲ ಕಲ್ಪಿತ ಅಲ್ಲ ಅನ್ನೋದಕ್ಕಿದೇ ನಮಗೆ ನಮ್ಮ ಯಾವುದೇ ಆಗಿರ್ಬೋದು ವೇದದಿಂದ ಹಿಡಿದು ಪುರಾಣ ಸಂಹಿತೆಯವರೆಗೆ ಇನ್ನೂ ಧರ್ಮಶಾಸ್ತ್ರದ ಕೆಲವು ಅಂಶಗಳೊಂದಿಗೆ ಎಲ್ಲವೂ ಕೂಡ ಋಷಿಗಳ ಹೃದಯದಲ್ಲಿ ಸ್ಫುರಿಸಿರ್ತಕ್ಕಂಥದ್ದು ನೋಡಿ ನಮಗೆ ಬೋಧ ಎಂದರು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 ಆದರಿಂದ ಈ ಇವೆಲ್ಲವೂ ಕೂಡ ಸ್ಫುರಿಸಿ ಸ್ಫುರಿಸಿದ ಮೇಲೆ ಅದನ್ನು ಶ್ಲೋಕಬದ್ಧವಾಗಿಸ್ತಕ್ಕಂಥದ್ದು ನಂತರ ಅದನ್ನ ಒಂದು ಸಿಸ್ಟಮಟೈಸ್ ಮಾಡಬೇಕಲ್ಲ ಬುದ್ಧಿಗೆ ಒಪ್ಪುವಂತೆ ಅದನ್ನು ವಿಷಯಕ್ಕೆ ತಕ್ಕಂತೆ ವಿಂಗಡಿಸುವುದು ಅದನ್ನು ನಂತರ ಬಂದಿರತಕ್ಕಂತಹ ಸೂತಾದಿಗಳು ಮಾಡ್ತಾರೆ ಹಾಗೆ ಗಾರುಡಂ ತವ ನಾಮ್ನ ತಲ್ಲೋಕೆ ಖ್ಯಾತಿಂ ಗವಿಷ್ಯತಿ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 ಈ ಗರುಡ ಪುರಾಣ ನಿನ್ನ ಹೆಸರಿನಿಂದ ಖ್ಯಾತಿಯನ್ನು ಹೊಂದುತ್ತದೆ ಎಲ್ಲಾ ಪುರಾಣಗಳಲ್ಲಿ ಪ್ರಸಿದ್ಧಿಯನ್ನು ಹೊಂದುತ್ತದೆ ಅಂತ ನಮ್ಮ ಜನರು ಅವನ ಶಾಪವನ್ನು ಸುಳ್ ಮಾಡಿಸಿದ್ದಾರೆ ಅಲ್ಲ ಅವನ ವರವನ್ನ ಸುಳ್ ಮಾಡ್ಬಿಟ್ರು ಹೇಗೆ ತಮ್ಮ ಮೂಢನಂಬಿಕೆಯಿಂದ ಎಂತಹ ಪ್ರಸಿದ್ಧವಾಗಿರ್ತಕ್ಕಂಥ ಎಷ್ಟು ಉತ್ಕೃಷ್ಟವಾಗಿರತಕ್ಕಂಥ ವಿಷಯಗಳನ್ನು ಉಳ್ಳಂಥ ಈ ಪುರಾಣವನ್ನು ತಮ್ಮ ಅಜ್ಞಾನದಿಂದ ಮರೆಮಾಚಿ ಅದನ್ನು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 ಪೂಜಾ ವಿಧಾನಗಳು ಸಿಗುವುದಿಲ್ಲ ಅಲ್ಲಿಂದ ಮಂತ್ರಗಳು ನಾವು ಉಪಯೋಗಿಸ್ಕೋಬೋದು ಆದರೆ ಎಲ್ಲ ದೇವತಾ ಪೂಜೆ ಶುರುವಾಗಿರುವುದೇ ಪುರಾಣದ ಇದರಿಂದ ಮುಖ್ಯವಾಗಿಯೇ ಭವಿಷ್ಯ ಪುರಾಣದಲ್ಲಿ ಇನ್ನೂ ಹೇರಳವಾಗಿ ವ್ರತಗಳ ಉಲ್ಲೇಖ ಮತ್ತು ಆ ಒಂದು ವಿಸ್ತಾರ ನಮಗೆ ಸಿಗ್ತದೆ ಒಂಬತ್ತನೆಯ ಅಧ್ಯಾಯದಲ್ಲಿ ದೀಕ್ಷಾ ವಿಧಿ ಹೇಗೆ ದೀಕ್ಷೆಯನ್ನು ಕೊಡಬೇಕು आ दीक्ष के तक गुर में शिष्य उल्ख दीक्षा विधि बरत हम महालक्ष्मी पूजे अदरल अदर वा हमाय हे अधूह अर्चने यो अदार हध्या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 अदे आदि अली आस मत यी नैवेद्य को मुद्रे इत्यादि अल्प संक्षिप्त परचय पूजे अली हदिमूर अध्ययद विष्णु पंजर अवंत कवचद निरूपण उष्णु पंजरद कवचम्न अली पाठमी अदर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 नरस्तन्मे परम जप्यम कथयत्व जनार्दन अली प्रश्ने बे हेगे विष्णु सहसाम उद्भव आगे प्रश्न मूलक उद्भव आय्तो अलू कश्ने मूलक उद्भव आगत संसार सर यह घोर वातक संसार सरदेव नाम जपद्र मुक्तन पड़ताे मनुष्य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 ಏನ್ಮಾಡ್ತಾ ಇದ್ರಿ ನೀವು ಅದು ಇವು ಅದು ಹೆಸರು ಹೇಳಬಾರ್ದು ನಿಮಗೆ ಹೆಸರು ಕೇಳಬಾರ್ದು ಅಂತ ಈಗ ನೀವು ಏನು ಮಾಡಬೇಕು ಭಗವಂತನ ಹೇಳಬೇಕು ಭಗವಂತ ಗರುಡ ಪುರಾಣ ಕೇಳಬೇಕು ಅಂತಿದ್ದೇನೆ ನನಗೊಂದು ಸಾವಿರ ಕಿವಿ ಕೊಡು ಅಂತ ಹ್ಞೂ ಇಪ್ಪತ್ತನೇ ಅಧ್ಯಾಯದಲ್ಲಿ ಮಂತ್ರ ಸಮೂಹದ ಬಗ್ಗೆ ಉಂಟು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 ಸುಮ್ನೆ ಇಂಥ ಸಂಮಿತಾ ಅಂತ ಕೊಟ್ಬಿಡ್ತಿದ್ರು ಅವರು ಗುರುಗಳು ಹೇಗೆ ಪಾಠ ಮಾಡಿದ್ರು ಹಾಗೆ ಬರ್ತಾ ಇತ್ತು ನಮಗ್ ಅದರ ಹಿಂದೆ ಉದ್ದೇಶ ಏನು ಅಂತ ಆದ್ರಿಂದ ಕೆಲವೊಮ್ಮೆ ಈ ರೀತಿಯಾಗಿ ಅನೇಕ ಉಲ್ಲೇಖಗಳು ನಮಗೆ ಉಲ್ಲೇಖಿಸಿರ್ತಕ್ಕಂತಹ ಗ್ರಂಥದ ಮೂಲವೇ ಸಿಕ್ಕಿರೋದಿಲ್ಲ ಮೂಲ ಗ್ರಂಥವೇ ನಮ್ಗೆ ಇನ್ನೂ ಕೂಡ ಕೈಗೆ ಸಿಕ್ಕಿಲ್ಲ ಅವಗೆಂತವೇ ಆ ಗ್ರಂಥ ಲುಪ್ತವಾಯಿತು ಆ ಗ್ರಂಥ ನಾಶವಾಯಿತು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 ನಂಬ್ಬಿಡ್ತೀವಿ ನಾವು ಇಪ್ಪತ್ತ ನಾಲ್ಕನೆಯ ಅಧ್ಯಾಯದಿಂದ ಇಪ್ಪತ್ತೇಳನೇ ಅಧ್ಯಾಯದವರೆಗೆ ಗಣಪೂಜೆ ಗಣದೇವತೆಗಳು ಅಂತ ಆ ಗಣದೇವತೆಗಳ ಪೂಜೆಯನ್ನು ಹೇಗೆ ಮಾಡಬೇಕು ಅನ್ನೋದರ ನಿರೂಪಣೆ ಉಂಟು ಇಪ್ಪತ್ತೆಂಟನೇ ಅಧ್ಯಾಯದಲ್ಲಿ ಗೋಪಾಲ ಪೂಜನೆ ಹೇಗೆ ಗೋಪಾಲ ದೇವತೆಯನ್ನು ಅರ್ಚಿಸಬೇಕು ಅನ್ನೋದ್ರ ಬಗ್ಗೆ ಇಪ್ಪತ್ತೊಂಬತ್ತನೇ ಅಧ್ಯಾಯದಲ್ಲಿ ತ್ರೈಲೋಕ್ಯಮೋಹಿನಿ ಅನ್ನುವಂಥ ಒಂದು ಮಂತ್ರ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 ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ನಾರಾಯಣ ಈ ಪಂಚತತ್ವದ ಅರ್ಚನೆಯನ್ನು ಹೇಗೆ ಮಾಡಬೇಕು ಅನ್ನೋದರ ಉಲ್ಲೇಖ ಮೂವತ್ತ್ ಮೂರನೇ ಅಧ್ಯಾಯದಲ್ಲಿ ಸುದರ್ಶನ ಚಕ್ರದ ಪೂಜೆ ಮೂವತ್ತ್ನಾಲ್ಕನೇ ಅಧ್ಯಾಯದಲ್ಲಿ ದೇವಪೂಜೆಯನ್ನು ಮಾಡುವಂಥ ವಿಧಿ ಸಾಮಾನ್ಯವಾಗಿರತಕ್ಕಂಥ ಎಲ್ಲ ದೇವತೆಗಳಿಗೆ ಹೇಗೆ ಪೂಜೆ ಸಲ್ಲಿಸಬೇಕು ಅಂತ ಮೂವತ್ತೈದನೇ ಅಧ್ಯಾಯದಲ್ಲಿ ನ್ಯಾಸವೇ ಮುಂತಾಗಿರ್ತಕ್ಕಂಥ ವಿಷಯ ನ್ಯಾಸಗಳನ್ನು ಹೇಗೆ ಮಾಡಬೇಕು ಎಷ್ಟು ರೀತಿಯ ನ್ಯಾಸಗಳಿದೆ ಡಿಟೇಲ್ ಆಗಿ ಪುನಃ ಅದಾದಮೇಲೆ ಸಂಧ್ಯೆ ಅಂದರೆ ಏನು ಗಾಯತ್ರಿಯನ್ನು ಯಾವ ರೀತಿ ಮಾಡಬೇಕು ಇದೆಲ್ಲ ಮೂವತ್ತೇಳನೇ ಅಧ್ಯಾಯ ಮೂವತ್ತೈದನೇ ಅಧ್ಯಾಯದಿಂದ ಹಿಡಿದು ಮೂವತ್ತೇಳನೇ ಅಧ್ಯಾಯದವರೆಗೆ ಸಂಧ್ಯ ಏನು ಯಾಕೆಂದರೆ ಈಗಿನ ಕಾಲದಲ್ಲಿ ಬೇಕೇ ಬೇಕು ನಮಗೆ ನಾವು ಹೆಸರಿಗೇನೋ ಬ್ರಾಹ್ಮಣ್ಯ ಸ್ವೀಕರಿಸಿರ್ತೇವೆ ಜನಿವಾರ ಕೂಡ ಇರುತ್ತೋ ಇಲ್ವ ಕೆಲಸ ಸಂಧ್ಯೆ ಅಂದರೆ ಅಂದರೆ ಸಂಧೆ ಅಂದರೆ ಏನು ಅಂತ ಕೇಳ್ತಾರೆ ಬ್ರಾಹ್ಮಣರಾದವರು ಎಷ್ಟು ಒಂದು ಹಾಸ್ಯಾಸ್ಪದ ಅಂದರೆ ಮತ್ತೆ ಸಂಧೆ ಅನ್ನುವಂಥ ಶಬ್ದಕ್ಕೆ ಅರ್ಥ ಗೊತ್ತಿರೋದಿಲ್ಲ ಆ ಟೈಮಿಂಗ್ಸ್ ಗೊತ್ತಿರೋದಿಲ್ಲ ಹಾ ಯಾಕೆ ಅಂದರೆ ಆ ಟೈಮಿಂಗ್ಸಲ್ಲಿ ಒಂದಿಸು ಸೂರ್ಯನ ನೋಡೇ ಇರೋಲ್ಲ ಅವರು ಹಾಸಿಗೆಯಿಂದ ಎದ್ದೇ ಇರೋಲ್ಲ ಅಥವಾ ಟಿ ವಿ ಮುಂದಿಂದ ಹೇಳೋಲ್ಲ ಅದು ಇದು ಹಿಂದಿನ ಕಾಲದಲ್ಲಿ ಒಂದು ಇದರೊಳಗೆ ಬರ್ತದೆ ಮೂರೂ ಸಂಧೆಯನ್ನು ಮಾಡ್ತಾ ಇದ್ರು ಅಂತ ಕೊನೆ ಪಕ್ಷ ಎರಡು ಈಗ ಆ ಎರಡೂ ಇಲ್ಲ ಹಿಂದೆ ಮಧ್ಯಾಹ್ನ ಆದು ಆ ಸಂಧ್ಯೆಯನ್ನು ಆ ಒಂದು ಸಂಧ್ಯಾ ಸಂಧ್ಯಾ ಅಂದರೆ ಬರೀ ಸಾಯಂಕಾಲ ಅಂತ ಅರ್ಥ ಅಲ್ಲ ಈಗ ಹಂಗಾಗ್ಬಿಟ್ಟಿದೆ ಈಗ ಎಲ್ಲ ರೂಡಿ ಈಗ ಮುಂಚೆ ಪದಗಳೆಲ್ಲ ಯೌಗಿಕವಾಗಿದ್ದವು ಅಂದರೆ ಆ ಪದಗಳೆಲ್ಲ ವ್ಯುತ್ಪತ್ತಿಯಿಂದ ಬಂದಿದ್ದವು ಆ ಕಾಲಗಳು ಕೂಡುವಂತಹ ಸಮಯ ನಮ್ಮ ಮೂಡು ಕೂಡ ಹೇಗಾಗತ್ತೆ ಅಂದರೆ ಆ ಸಮಯದಲ್ಲಿ ಮೂಡು ಮೂ ಸ್ಪಿರಿಚುವಲೈಸ್ ಆಗತ್ತೆ ನಮ್ಮ ಮನಸ್ಸು ಸ್ಪಿರಿಟ್ಗೆ ತಯಾರಾಗುತ್ತದೆ ನಮ್ಮ ಮನಸ್ಸು ಚೈತನ್ಯದ ಅಭಿಧ್ಯಾನಕ್ಕೆ ತಯಾರಾಗ್ತದೆ ಅಂತಹ ಸಮಯ ಧ್ಯಾನದ ಸಮಯ ಸಂ ಧ್ಯಯ ಅಂದರೆ ಧ್ಯಯ್ ಚಿಂತಾಯಾಮ್ ಚಿಂತೆ ಅಂದರೆ ಮನನ ಚಿಂತೆ ಅಂದರೆ ನೀವು ಆ ಚಿಂತೆ ಅಲ್ಲ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 प्रात संध्या मध्यान संध्या अली मत सायं संध्य हम आ संध्य वो निरूपण उटू मवे अधर्गा हेगो शरवरात्र उल्लख उ मूवे अध्यायारचने देवते अर्चन हेगु नल्वत अध ಮತ್ತೆ ನಲವತ್ತ ಒಂದನೇ ಅಧ್ಯಾಯದಲ್ಲಿ ಮಾಹೇಶ್ವರಿ ದೇವಿಯ ಪೂಜೆಯನ್ನು ವಿಸ್ತಾರವಾಗಿ ಅಲ್ಲಿ ವರ್ಣಿಸಿದ್ದಾರೆ ನಲವತ್ತೆರಡು ಮತ್ತು ನಲವತ್ತ್ಮೂರನೇ ಅಧ್ಯಾಯದಲ್ಲಿ ಪವಿತ್ರ ಅಂದರೆ ಏನೋ ಕುಶವನ್ನು ನಾವು ಯಾವುದೇ ಒಂದು ಧರ್ಮ ಕಾರ್ಯ ಮಾಡಬೇಕಾದ್ರೆ ಬರೀ ಪೂಜೆ ಒಂದೇ ಅಲ್ಲ ನೆನ್ಪಿಟ್ಕೋಬೇಕು ಇದೇ ಹೇಳಿದ್ದು ನಮ್ಗೆ ಯಾವಾಗ ನಮ್ಮ ಸಂಪ್ರದಾಯ ಗೊತ್ತಿರೋದ್ರು ನಾವು ಮಾಡೋದ ಸಂಪ್ರದಾಯ ಆಗಿಬಿಡುತ್ತೆ ಆಮೇಲೆ ನಾವು ಮಾಡ್ದಂಗೆ ಮಾಡೋ ಅಂತ ಹೇಳೋದು ಏನೋ ಶ್ರಾದ್ದದ ಸಮಯದಲ್ಲಿ ಬೆಕ್ಕು ಕಟ್ಟಿಬಿಡೋದು ಇಲ್ದಿರೋ ಬೆಕ್ಕನ್ನು ಕಟ್ಟಿಬಿಡೋದು ಶ್ರಾದ್ದದ ಸಮಯದಲ್ಲಿ ಅದು ಯಾಕೆ ನಮ್ಮ ಅಜ್ಜಾ ಮಾಡಿದ್ದ ಅದನ್ನು ನೋಡ್ಕೊಂಡು ತಲೆ ಇಲ್ಲದೆ ನಮ್ಮ ಅಪ್ಪ ಮಾಡ್ದ ಆಲೋಚನೆ ಇಲ್ಲ ಆಮೇಲೆ ಅದನ್ನು ಸಂಪ್ರದಾಯ ಅಂದ್ಬಿಡೋದು ನೋಡಿ ನಮ್ಮ ಸಂಪ್ರದಾಯದಲ್ಲಿ ಯಾವತ್ತೂ ಮೂಢನಂಬಿಕೆ ಇರಲಿಲ್ಲ ನಮ್ಮ ಸಂಪ್ರದಾಯದಲ್ಲಿ ವಿವೇಚನೆ ಮಾಡ್ತಾಯಿದ್ರು ನಮ್ಮ ಶಾಸ್ತ್ರಗಳಲ್ಲಿ ವಿವೇಚನೆ ಇದೆ ಯಾವುದೂ ಪ್ರಶ್ನೆ ಮಾಡದೆ ಒಪ್ತಾ ಇರಲಿಲ್ಲ ಶಂಕರರು ಅದನ್ನೇ ಬರೀತಾರೆ ओनो नम अज्ज ऐनोव नम ऐनो अंतु नावन अदन आलोचने कड़े बरद्ध नमल हे अभव अद युक्ति नो युक्ति अम तले हे हे ओडतो अद युक्ति अलग ನಮ್ಮ ತಲೆ ಹೀಗೂ ಓಡತ್ತೆ ಹಾಗೂ ಓಡುತ್ತೆ ಡಬಲ್ ಎಡ್ ಸ್ಟೋರ್ಡ್ ಅಂತ ದೇವರು ಇದ್ದಾನೆ ದೇವರು ಇಲ್ಲ ಆದ್ರಿಂದ ಅದಲ್ಲ ನಮ್ಮಲ್ಲಿ ಹೇಗೆ ಅನುಭವ ಮತ್ತು ಶ್ರುತಿ ವೇದಗಳು ಮೂಲ ನಮ್ದ ಅದು ಅದಕ್ಕೆ ತಾಳೆ ಆಗುವ ರೀತಿಯಲ್ಲಿ ಯುಕ್ತಿ ಹೊಂದಿಸಿಕೊಳ್ತಕ್ಕಂಥ ಯುಕ್ತಿ ಈ ಪವಿತ್ರಾರೋಪಣೆ ಹೇಗೆ ಮಾಡಬೇಕು ದಾನ ಕೊಡುವಂತಹ ಸಂದರ್ಭದಲ್ಲಿ ಯಾವುದೇ ಪುಣ್ಯಕಾರ ಕರ್ಮ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಆಮೇಲೆ ಬ್ರಹ್ಮಧ್ಯಾನ ಹೇಗೆ ಮಾಡಬೇಕು ಇದೆಲ್ಲದರ ಒಂದು ನಿರೂಪಣೆ ಬರ್ತದೆ ನಾನಿಲ್ಲಿ ಕೇವಲ ಉಲ್ಲೇಖ ಮಾಡ್ತಾ ನಂತರ ಈ ಕೆಲವೊಂದು ವಿಚಾರವನ್ನು ವಿಸ್ತಾರವಾಗಿ ವರ್ಣಿಸ್ಲಿಕ್ಕಿದ್ದೇನೆ ಮುಂದಿನ ಉಪನ್ಯಾಸಲ್ಲಿ ನಲವತ್ನಾಲ್ಕು ಮತ್ತು ನಲವತ್ತೈದನೇ ಅಧ್ಯಾಯದಲ್ಲಿ ಮೂರ್ತಿ ಧ್ಯಾನವನ್ನು ಹೇಗೆ ಮಾಡಬೇಕು ನೋಡಿ ಅದರಲ್ಲೂ ಒಂದು ಸೈನ್ಸ್ ಸೈನ್ಸ್ ಮೂರ್ತಿ ಧ್ಯಾನ ಅಂದರೆ ಸುಮ್ಮನೆ ಹೇಗೇಗೋ ಮಾಡೋದಲ್ಲ ಆ ಮೂರ್ತಿಗೆ ಅಳತೇ ಇರಬೇಕು ಆ ಮೂರ್ತಿ ಅಳತೆ ಉಂಟಲ್ಲ ಮೂರ್ತಿಯನ್ನ ಮುಂದೆ ಬರುತ್ತೆ ಅದು ಶಿಲ್ಪ ಅದು ಒಂದು ದೊಡ್ಡ ಸೈನ್ಸ್ ಅದು ಎಷ್ಟು ಅಳತೆ ಇರಬೇಕು ಮಾನ ಅದಕ್ಕೆ ಪರಿಮಿತಿ ಆಮೇಲೆ ಶಾಲಗ್ರಾಮ ಎಷ್ಟು ರೀತಿಯ ಶಾಲಗ್ರಾಮಗಳು ಉಂಟು ಹಾಂ ಅದರಲ್ಲಿ ವಾಸುದೇವ ಮೂರ್ತಿಗಳು ಎಷ್ಟಿದೆ ನರಸಿಂಹ ಸಾಲಿಗ್ರಾಮ ಅಂದರೆ ಏನು ಹೇಗಿರ್ತದೆ ಎಷ್ಟು ಬಗೆಯ ಸಾಲಿಗ್ರಾಮಗಳುಂಟು ಹೇಗಂದು ಪತ್ತೆ ಹಚ್ಚೋದು ಇದೆಲ್ಲದರ ಒಂದು ಉಲ್ಲೇಖ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 ದೇಶ ಕಾಲೆ ಪಾತ್ರೆ ಚ ಬಹಳ ಇಂಪಾರ್ಟೆಂಟ್ ಅದು ಆಮೇಲೆ ಐವತ್ತೆರಡನೆಯ ಅಧ್ಯಾಯದಲ್ಲಿ ಪ್ರಾಯಶ್ಚಿತ್ತವಿದೀ ಗೊತ್ತಿಲ್ಲದೇ ಮಾಡಿರ್ತಕ್ಕಂತಹ ಪಾಪಗಳು ಆ ಪಾಪಗಳಿಗೆ ಪ್ರಾಯಶ್ಚಿತ್ತ ಏನು ಗೊತ್ತಿದ್ದಲ್ಲ ಗೊತ್ತಿಲ್ಲದೆ ಮಾಡಿರ್ತಕ್ಕ ನಾವು ತಿಳ್ಕೊಂಬಿಟ್ಟಿದ್ದೀವಿ ಗೊತ್ತಿದ್ದು ಗೊತ್ತಿದ್ದು ಮಾಡಿಬಿಡೋದು ಪ್ರಾಯಶ್ಚಿತ್ತ ಮಾಡ್ಕೊಂಬಿಟ್ರೆ ಆಗತ್ತೆ ಅಂತ ಹಾಗಲ್ಲ ಅದು ಗೊತ್ತಿದ್ದು ತಪ್ಪು ಮಾಡಿದ್ರೆ ಎಲ್ಲರಿಗೂ ಅದಕ್ಕೆ ಕ್ಷಮೆ ಗೊತ್ತಿಲ್ಲದೆ ಎಷ್ಟೋ ತಪ್ಪುಗಳಾಗಿರ್ತದೆ ಯಾಕಂದರೆ ಈ ಮೈಂಡ್ ಹಾಗಲ್ವಾ ಅದಕ್ಕೆ ಪ್ರಾಯಶ್ಚಿತ್ತ ಏನೋ ಅದನ್ನು ವಿಧಾನ ಮಾಡಿದ್ದಾರೆ ಐವತ್ತ್ಮೂರನೇ ಅಧ್ಯಾಯದಲ್ಲಿ ನಿಧಿಗಳ ಲಕ್ಷಣ ಒಂಬತ್ತು ನವ ನಿಧಿಗಳು ಉಂಟಲ್ಲ ಅದರ ಲಕ್ಷಣ ಹೇಗೆ ಕಣ್ಣು ಹುಡುಕೋದು ಒಂದೊಂದು ನಿಧಿಯನ್ನು ಯಾಕಂದರೆ ಈಗ ನಿಧಿ ಯಾರಿಗೂ ಗೊತ್ತಿಲ್ಲ ನೋಡೂ ಇಲ್ಲ ಅದರ ಹೇಗಿರ್ತದೆ ಅಂತ ಅದರ ಲಕ್ಷಣ ಹೇಗೆ ಅದು ಐವತ್ನಾಲ್ಕನೇ ಅಧ್ಯಾಯ ಐವತ್ತೈದು ಐವತ್ತಾರನೇ ಅಧ್ಯಾಯದಲ್ಲಿ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 ಮಿಥಲಾಜಿಕಲ್ ಅಥವಾ ಪೌರಾಣಿಕ್ ಆಸ್ಟ್ರೋನೊಮಿ ಅಂತ ಕರಿಬೋದು ಅದನ್ನು ಅವ್ರದ್ದೇ ಒಂದು ಕಲ್ಪನೆ ಇತ್ತು ನಮ್ಮ ಪೌರಾಣಿಕರದ್ದು ಒಂದು ಕಲ್ಪನೆ ಉಂಟು ಆಮೇಲೆ ಐವತ್ತೊಂಬತ್ತರಿಂದ ಅರವತ್ನಾಲ್ಕನೇ ಅಧ್ಯಾಯದವರೆಗೆ ಜ್ಯೋತಿಷ್ ಶಾಸ್ತ್ರದ ನಿರೂಪಣೆ ಅಲ್ಲಿ ಉಂಟು ಐವತ್ತೈದು ಮತ್ತು ಐವತ್ತಾರನೆಯ ಅಲ್ಲ ಅರವತ್ತೈದು ಮತ್ತು ಅರವತ್ತ ಅಧ್ಯಾಯದಲ್ಲಿ ಸಾಮುದ್ರಿಕ ಶಾಸ್ತ್ರ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 ಕ್ಷೇತ್ರಗಳ ಮಹಾತ್ಮೆ ಇದೆ ಎಂಬತ್ತೆರಡನೇ ಅಧ್ಯಾಯದಿಂದ ಎಂಬತ್ತಾರನೇ ಅಧ್ಯಾಯದವರೆಗೆ ಗಯಾ ಕ್ಷೇತ್ರ ನೋಡಿ ಇಷ್ಟು ತೀರ್ಥ ಕೊಟ್ಬಿಟ್ಟು ಅಲ್ಲಿ ಗಯ ಸೇರಿಸಿಲ್ಲ ನೋಡಿ ಗಯೆಯನ್ನು ಸಪ್ರೇಟಾಗಿ ತೆಗೆದುಕೊಂಡು ಅದರ ಮೇಲೆ ಐದು ಅಧ್ಯಾಯಗಳನ್ನು ಅಲ್ಲಿ ಇದು ಮಾಡಿದ್ದಾರೆ ಅದಕ್ಕೋಸ್ಕರ ಸಮರ್ಪಣೆ ಮಾಡಲಾಗಿದೆ ಆ ಇದರಲ್ಲಿ ಯಾವುದು ಪುರಾಣದಲ್ಲಿ ಗಯಾ ಮಹಾತ್ಮೆ ಎಂಬತ್ತೆರಡನೇ ಅಧ್ಯಾಯದಲ್ಲಿ ಮನ್ವಂತರದ ಒಂದು ವರ್ಣನೆ ಎಂಬತ್ತೆಂಟನೇ ಅಧ್ಯಾಯದಿಂದ ತೊಂಬತ್ತನೇ ಅಧ್ಯಾಯದವರೆಗೆ ಪಿತೃದೇವತೆಗಳು ಅಂದರೆ ಯಾರು ಇದು ಗೊತ್ತಿರಬೇಕು ನಮಗೆ ಹಿಂದೂಗಳಾದವ್ರಿಗೆ ಸುಮ್ಮನೆ ಪಿತೃದೇವತೆಗಳಂದರೆ ಯಾರು ನಾವು ಶ್ರಾದ್ದ್ತೇವೆ ಗೊತ್ತಿಲ್ಲದೇ ಮಾಡೋದು ಸುಮ್ಮನೆ ಕಾಟಾಚಾರಕ್ಕೆ ಅದು ನಮ್ಗೆ ಗೊತ್ತಿರೋದೇ ಇಲ್ಲ ಬಿಡಿ ನಮಗೆ ಶ್ರಾದ್ದ ಡೇಟು ಗೊತ್ತಿರೋಲ್ಲ ಅದು ಹಾಗೆ ಹೊರಟೋಗಿರುತ್ತದೆ ಎಷ್ಟೋ ಜನ ಕೇಳೋದು ಉಂಟು ಇದಾಗಿ ಅದು ಮುಂದೆ ಹೇಳ್ತೇನೆ ನಾನು ಆ ಸೊ ಅದರಿಂದ ಪಿತೃದೇವತೆಗಳಂದರೆ ಯಾರು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 ಸುಮ್ಮನೆ ನಾವು ಹೇಗಂದರೆ ಹಾಗಿರೋದಲ್ಲ ಅದು ಒಂದು ಧರ್ಮ ಅದು ಒಂದು ಆಶ್ರಮ ನೆನ್ಪಿಟ್ಕೋಬೇಕು ಆಶ್ರಮ ಅಂದರೆ ಆ ಸಮಂತಾಶ್ರಮ ಅಲ್ಲಿ ಯ ಒಂದು ಪತ್ನಿ ಗ್ರಹಣ ಮಾಡಿದ ಮಾಡಿದಂಥದಿಂದ ಸಾಯುವವರೆಗೆ ಯಾವ ರೀತಿಯಲ್ಲಿ ಶ್ರಮಿಸಿದರೆ ಭಗವಂತನ ಪ್ರಾಪ್ತಿಯಾಗುತ್ತದೆ ಅದೇ ಆಶ್ರಮ ಅದರಿಂದ ಹೇಗೆ ತನ್ನನ್ನು ಉದ್ಧಾರ ಮಾಡುವುದು ಧ್ ಅದೇ ಧರ್ಮ ಆದ್ರಿಂದ ಒಂದೊಂದು ಕೂಡ ಆಚರಣೆ ಮಾಡುವುದು ಬಹಳ ಕಷ್ಟ ಸುಮ್ಮನೆ ನಾವು ನಾವು ಗ್ರಹಸ್ಥರು ಗ್ರಹಸ್ಥರು ಅಲ್ಲ ನಾವು ನಿಜವಲ್ಲೂ ಹೇಳಬೇಕಾದ್ರೆ ಗೃಹಸ್ಥ ಅಂದ್ರೆ ಮನೇಲಿ ಇದ್ದ ಮಾತ್ರ ಗ್ರಹಸ್ಥ ಅಲ್ಲ ಮನೇಲಿ ಇದ್ದ ಮಾತ್ರ ಗ್ರಹಸ್ಥ ಆದ್ರೆ ನಿಮ್ಮ ಮನೆಯಲ್ಲಿ ಹಲ್ಲಿ ಇದೆರಿ ಇಲಿ ಇದೆರಿ ಜಿರಳೆ ಇದೆರಿ ಆಗಬೇಕಾಗಿತ್ತಲ್ಲ ಹಾಗಲ್ಲ ಅದಕ್ಕೊಂದು ಪಾರಿಭಾಷಿಕ ಇದುಂಟು ವ್ಯುತ್ಪತ್ತಿ ಇದೆ ಪಾರಿಭಾಷಿಕ ಟೆಕ್ನಿಕಲ್ ಅದು ತೊಂಬತ್ತೇಳನೇ ಅಧ್ಯಾಯದಲ್ಲಿ ದ್ರವ್ಯ ಶುದ್ಧಿ ಯಾವ್ಯಾವ ದ್ರವ್ಯವನ್ನು ಯಾವ ರೀತಿ ಇನ್ನೊಂದು ದ್ರವ್ಯ ಹಾಕಿದ್ರೆ ಇದು ಕೆಮಿಕಲ್ ಅನಾಲಿಸ್ ನೋಡಿ ಅದರ ಸೈನ್ಸ್ ರಸ ವಿದ್ಯೆ ದ್ರವ್ಯ ಶುದ್ಧಿ ಹೇಗೇಗಾಗತ್ತೆ ನೀರಿನಿಂದ ಶುದ್ಧಿ ದ್ರವ್ಯಗಳು ಯಾವುದು ಇದೆಲ್ಲ ಉಂಟು ತೊಂಬತ್ತೆಂಟನೇ ಅಧ್ಯಾಯದಲ್ಲಿ ದಾನ ವಿಧಿ ದಾನವನ್ನು ಹೇಗೆ ಮಾಡಬೇಕು ಈ ದಾನಕ್ಕೆ ತುಂಬ ಇನ್ನು ಮುಂದೆ ಜಾಸ್ತಿ ಹೇಳಿದ್ದಾರೆ ನಮ್ಮಲ್ಲಿ ದಾನವನ್ನ ಪ್ರಶಂಸೆ ಮಾಡುವುದು ಜಾಸ್ತಿ ಅದಕ್ಕೋಸ್ಕರ ನಮ್ಮ ಇಕಾನಮಿ ಅನ್ನೋದು ಅಷ್ಟು ಸುಭದ್ರವಾಗಿತ್ತು ಸಂತೃಪ್ತಿಯ ಜೀವನ ಇತ್ತು ಲೋಭದಿಂದ ಪಾರಾಗಿದ್ವಿ ನಾವು ತೊಂಬತ್ತೊಂಬತ್ತನೇ ಅಧ್ಯಾಯದಲ್ಲಿ ಶ್ರಾದ್ದಿ ನೋಡಿ ಇದೆ ಶ್ರಾದ್ದ ಹೇಗೆ ಮಾಡಬೇಕು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 ನಾನು ಇದನ್ನ ಅವರು ಹೇಳಿದಂತೆ ಮಾಡಿದರೆ ನನಗೂ ಕೂಡ ಅದರಲ್ಲಿರ್ತಕ್ಕಂಥ ಸತ್ಯ ನನ್ನ ಜೀವನದಲ್ಲಿ ಅನುಭವಕ್ಕೆ ಬರುತ್ತೆ ಅನ್ನುವಂಥ ನಂಬಿಕೆಯಿಂದ ಮಾಡ್ತಕ್ಕಂತಹ ಕ್ರಿಯೆಯೇ ಶ್ರಾದ್ದ ಅನೇಕರು ಹೇಳೋದು ಆರ್ಗ್ಯುಮೆಂಟ್ ಕೂಡ ಮಾಡಿದ್ದಾರೆ ನನ್ನ ಸ್ವಾಮೀಜಿ ನೋಡಿ ಈ ಶ್ರಾದ್ದದಲ್ಲಿ ಎಷ್ಟೊಂದು ವೇಸ್ಟ್ ಮಾಡ್ತಾರಲ್ವಾ ಸಮಯ ವೇಸ್ಟು ನೀವು ಟಿ ನೋಡುವಾಗ ಏನು ಸಮಯ ವೇಸ್ಟ್ ಆಗಲ್ಲ ನಿಮಗೆ ಪಟಿಂಗ್ರು ಹಾಗೆ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 ಚಾಚು ಚಾಚು ಚಾ ಅನುಕರಣ ಶಬ್ದ ಅದು ಅಂದರೆ ಹೇಗಿದೆಯೋ ಹಾಗೆ ತಪ್ಪದೇ ಮಾಡಿದ್ದಲ್ಲಿ ಧರ್ಮ ವಿದಿಯನ್ನ ನಾವು ಪ್ರಶ್ನೆ ಮಾಡೋದಿಲ್ಲ ಅಧಿಕ ಪ್ರಸಂಗಿ ಪ್ರಶ್ನೆ ಮಾಡೋದಿಲ್ಲ ಆದ್ರಿಂದ ಅಂಥವರಿಗೆ ಯಾವತ್ತೂ ಕೂಡ ವಿಕರ್ಮ ವಿಕರ್ಮ ಅಂತ ಹೇಳಿದ್ರೆ ತಪ್ಪು ಕರ್ಮ ಮಾಡಬಾರದು ಮಾಡೋದು ಆ ಮಾಡಬಾರ್ದು ಮಾಡೋದು ಹೇಗಾಗತ್ತೆ ಅಂದರೆ ನಾವು ಹೇಗಂದರೆ ಹಾಗೆ ನಮ್ಮ ಕಪೋಲ ಕಲ್ಪನೆ ಏಯ್ ಬೆಳಿಗ್ಗೆನ ಏಯ್ ಇವತ್ತು ಇದು ಏನೋ ಎದ್ದ ತಕ್ಷಣ ಟೀ ಕುಡಿಯೋಣ ಆಮೇಲೆ ಬೇಕಿದ್ರೆ ಹಲ್ಲೂ ನೋಡು ಇವತ್ತು ಎದ್ದ ತಕ್ಷಣ ಪೇಪರ್ ಓದೋಣ ಆಮೇಲೆ ಟೀ ಕುಡಿಯೋಣ ಆಮೇಲೆ ಟಿ ನೋಡೋಣ ಆಮೇಲೆ ಸ್ನಾನ ಮಾಡೋಣ ಅಂದರೆ ಒಂದೊಂದು ದಿವಸ ತನ್ನ ಮೂಡು ಹೇಗಿರುತ್ತೋ ಹಾಗೆ ಜೀವನ ನಡೆಸ್ತಕ್ಕಂಥವರಿಗೆ ಪುಣ್ಯದ ಆಸೆಯನ್ನು ಇಟ್ಕೋಬಾರ್ದು ಆಮೇಲೆ ಅವರು ಪ್ರಶ್ನೆಯನ್ನು ಕೂಡ ಕೇಳಬಾರ್ದು ನನಗೆ ಯಾಕೆ ಹೀಗಾಯಿತು ನಾನೇನು ತಪ್ಪು ಮಾಡಿದ್ದೆ ಕೇಳಬಾರ್ದು ಕೇಳಬಾರ್ದು ಅಂತ ಪ್ರಶ್ನೆ ಕೇಳುವ ಅಧಿಕಾರ ಯಾರಿಗಿದೆ ಯಾರು ತಸ್ಮಾತ್ ಶಾಸ್ತ್ರ ಪ್ರಮಾಣ ಕಾರ್ಯಕಾರ್ಯ ವ್ಯವಸ್ಥಿತೌ ಭಗವಂತ ಗೀತೆಯಲ್ಲಿ ಹೇಗೆ ಹೇಳಿದ್ದಾನೋ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 ಕೆಲವೊಂದು ದೇವತಾ ವಿಶೇಷ ಅವರು ವಿಘ್ನವನ್ನು ನೀಡ್ತಾಯಿದ್ರು ನೀವು ಪೂಜೆ ಮಾಡದೆ ಹೋದರೆ ಆದ್ದರಿಂದ ಅವರಿಗೆ ವಿನಾಯಕರು ಅಂತ ಹೆಸರು ಗಣಪತಿಯೊಬ್ಬ ವಿನಾಯಕ ಅನೇಕ ವಿನಾಯಕರಲ್ಲಿ ಗಣಪತಿ ಒಬ್ಬ ನಮ್ಮ ಗಣೇಶೋ ಅಂದರೆ ಪಾರ್ವತಿ ಸುತ ಗಜ ಅವನು ಒಬ್ಬ ಹಾಗೆ ಅಂಥ ವಿನಾಯಕರು ಅನೇಕರಿದ್ದರು ಆ ವಿನಾಯಕರ ಅರ್ಚನೆಯನ್ನು ಮಾಡಿ ನಮ್ಮ ಜೀವನದಲ್ಲಿ ಆಗ್ತಕ್ಕಂತಹ ಉತ್ಪಾತಗಳನ್ನು ಹೇಗೆ ನಾವು ಕಳ್ಕೊಳ್ತಕ್ಕಂಥದ್ದು ಶಾಂತಿಯನ್ನು ಹೇಗೆ ಮಾಡ್ಕೊಡ್ತಕ್ಕಂಥದ್ದು ಅಂತ ಕಲ್ಪನೆ ನಮಗೆ ಸಿಗೋದು ನೂರನೆಯ ಅಧ್ಯಾಯದಲ್ಲಿ ಇನ್ನು ಮುಂದಿನ ಅಧ್ಯಾಯದಲ್ಲಿ ಏನಿದೆ ಅನ್ನೋದನ್ನ ಮುಂದಿನ ಉಪನ್ಯಾಸಲ್ಲಿ ನೋಡೋಣ ಇಲ್ಲೊಂದು ಸೂಚನೆ ಹನ್ನೆರಡನೇ ತಾರೀಕು ಜುಲೈ ಭಾನುವಾರ ಸ್ವಾಮಿ ಸರ್ವಪ್ರಿಯಾನಂದಿ ಅವರು ನಮ್ಮ ಪ್ರಶಿಕ್ಷಣ ಕೇಂದ್ರ ಬ್ರಹ್ಮಚಾರಿ ಪ್ರಶಿಕ್ಷಣ ಕೇಂದ್ರದಲ್ಲಿ ಪ್ರಾಚಾರ್ಯರಾಗಿದ್ದಾರೆ ಅವರು ಆ ದಿವಸ ಸಾಯಂಕಾಲ ಆರರಿಂದ ಏಳು ಇಂಗ್ಲೀಷ್ನಲ್ಲಿ ಕನ್ನಡ ಬರೋಲ್ಲ ಅವ್ರಿಗೆ ಇಂಗ್ಲೀಷ್ನಲ್ಲಿ ಅಟೇನ್ಮೆಂಟ್ ಆಫ್ ಇನ್ನರ್ ಪೀಸ್ ಅದರ ಬಗ್ಗೆ ಮನಃಶಾಂತಿಯನ್ನು ಪಡೆಯುವ ಮಾರ್ಗ ಅಂತ ಓದಲ್ಲ ನಾನು ಯಾಕಂದರೆ ನೀವು ಅದನ್ನೇ ಕೇಳ್ಕೊಂಡು ಬರ್ತೀರ ಕನ್ನಡದಲ್ಲಿ ಹೇಳ್ತಾರಾ ಅಂತ ಅಟೇನ್ಮೆಂಟ್ ಆಫ್ ಇನ್ನರ್ ಪೀಸ್ ಇದರ ಬಗ್ಗೆ ಮಾತನಾಡಲಿಕ್ಕಿದ್ದಾರೆ ಆಮೇಲೆ ಹತ್ತೊಂಬತ್ತನೇ ತಾರೀಕು ಓ ಪುನಃ ಆರರಿಂದ ಏಳು ಗರುಡ ಪುರಾಣದ ಒಂದು ಪರಿಚಯ ನೋಡಲಿಕ್ಕಿದ್ದೇವೆ ಮತ್ತೆ ಇನ್ನೊಂದು ಸೂಚನೆ ಏನಂದರೆ ಈ ಶನಿವಾರಗಳಲ್ಲಿ ಮೊದಲ ಎರಡು ಶನಿವಾರ ನಾಲ್ಕು ಹನ್ನೊಂದು ಈಗ ನಿಮಗೆ ಕಳೆದ ತಿಂಗಳಿಂದ ನಡೀತಾ ಇದೆಯೋ ದುರ್ಗಾಸಪ್ತಶತಿ ಇರ್ತದೆ ಪುನಃ ಹದಿನೆಂಟು ಇಪ್ಪತ್ತೈದು ಅಂದರೆ ಕೊನೆಯ ಎರಡು ಶನಿವಾರಗಳು ಪುನಃ ರಾಮಚರಿತ ಮಾನಸ ಅದು ಇಂಗ್ಲೀಷ್ನಲ್ಲಿ ಇರ್ತದೆ ಪೂರ್ಣಮದ ಪೂರ್ಣಮದ್ ಪೂರ್ಣಾತ್ ಪೂರ್ಣ ಮುದ್ದೆ ಪೂರ್ಣಸ್ಯ ಪೂರ್ಣಮೂರ್ಣಮೇವಶಿಷ್ಯತೆ ಶಾಂತಶ್ಶಾಂತಶಾಂತಿ ಹರಿ ಓ ತತ್ಸತ್ ಶ್ರೀರಾಮರ್ಪಣಮಸ್ತೂ